ಹರಿಕ ಸಾರ ಗುರುಗಳ ಕರುಣದಿಂದಾಪನಿತುಪ್ಪೇಳುವೆ ಪರಮ ಭಗವದ್ಭಕ್ತರಿದನಾದರದು ಕೇಳುವುದು ಆದರದು ಕೇಳುವುದು ಹಿಂದಿನ ಪದ್ಯದಲ್ಲಿ ನರಸಿಂಹರೂಪಿ ಪರಮಾತ್ಮನ ಉಪಾಸನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸಿ ಈಗ ಈ ಪದ್ಯದಲ್ಲಿ ಮನುಷ್ಯನ ನೂರು ವರ್ಷ ಆಯುಷ್ಯ ಶತಾಯು ಪುರುಷ ಅಂಥೇಳಿ ಹೇಳಿದ್ರೆ ಆ ಆಯುರ್ಮಾನದಲ್ಲಿ ಚಿಂತಿಸಬೇಕಾಗಿರ್ತಕ್ಕಂಥ ವಿವರಣೆಯನ್ನು ಇಲ್ಲಿ ತಿಳಿಸ್ತಾರೆ ಚತುರ ಮೂರ್ತಾತ್ಮಕ ಹರಿಯು ತ್ರಿಶತಿ ಸ್ವರೂಪದಿ ಬ್ರಹ್ಮಣುಳು ಮಾರುತನುಳು ಇಪ್ಪತ್ತೇಳು ರೂಪದೊಳಿಪ್ಪ ಪ್ರದ್ಯುಮ್ನ ಸುತೆಯರುಳು ಇಪ್ಪತ್ತೈದು ಹದಿನೆಂಟುಳು ರೂಪಗಳಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಲೇರು ಚತುರಾತ್ಮಕನ ಪದವ ಚತುರ್ ಚತುರಮೂರ್ತಾತ್ಮಕ ಹರಿಯು ಅಂತ ಮೊದಲಿಗೆ ಪ್ರಯೋಗವನ್ನು ಮಾಡ್ತಾರೆ ಇಲ್ಲಿ ಚತುರಮೂರ್ತಾತ್ಮಕ ಅಂತ ಹೇಳಿದ್ರೆ ನಾವು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣೆ ಹೇಳ್ತೀವಲ್ಲ ಅದಲ್ಲ ವಿಷ್ಣು ಸಹಸ್ರನಾಮದಲ್ಲಿ ತಿಳಿಸ್ತಾರೆ ಚತುರ್ಮೂರ್ತಿಶ್ಚತುರ್ಭಾ ಹುಶ್ಚತುರ್ವ್ಯೋಹಶ್ಚತುರ್ಗತಿ ಚತುರಾತ್ಮ ಚತುರ್ಭಾ ವಶ್ಚತುರ್ವೇದ ವಿಧೇಯ ಕಪಾತ್ ಅತುಲ ಶರಭೂಮಿ ಮಹಾಸಮಯಜ್ಞೋ ಹವಿರ್ಹರಿಹಿ ಅಂತ ವಿಷ್ಣು ಸಹಸ್ರನಾಮದ ವಿವರಣೆ ಬೃಹತಿ ಮಂತ್ರಗಳು ಅದನ್ನು ಹೇಳ್ತಾ ಇದೆ ಆದ್ದರಿಂದ ಈ ಚತುರ್ಮೂರ್ತಿ ಅನ್ನೋ ಶಬ್ದಕ್ಕೆ ಬೃಹತಿ ಸಹಸ್ರ ಮಂತ್ರ ಏನರ್ಥ ಹೇಳುತ್ತೆ ಅಂದ್ರೆ ಉರನ್ ಪ್ರತ್ಯಯದಿಂದ ಚಿತಿ ಸಂಜ್ಞಾನೆ ಅನ್ನೋ ಧಾತು ನಿಷ್ಪನ್ನವಾಗಿರ್ತಕ್ಕಂಥ ಚತುಃ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಅದೇ ರೀತಿಯಾಗಿ ಮೂರ್ತಿ ಅನ್ನೋ ಶಬ್ದಕ್ಕೆ ಮೂರ್ಛ ಮೋಹ ಸಮಯೋಹೋ ಅನ್ನೋ ಧಾತು ನಿಷ್ಪನ್ನದಿಂದ ಸಮಚ್ಛರಾಯ ಅಂದರೆ ಎತ್ತರ ಅಂದ್ ಅಂದರೆ ಅವನೇ ಸರ್ವೋತ್ತಮ ಅನ್ನೋ ಅರ್ಥದಲ್ಲಿ ಜ್ಞಾನದ ಎತ್ತರ ಹಿಮಾಲಯ ಪರ್ವತದಂತೆ ಪರಮಾತ್ಮನ ಜ್ಞಾನ ಅಂದರೆ ಅದು ಒಂದು ಕಲ್ಪನೆಗಷ್ಟೇ ಪರಮಾತ್ಮನ ಜ್ಞಾನ ಅನ್ನೋದು ನಿಸ್ಸೀಮ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಉನ್ನತೋನ್ನತವಾಗಿರ್ತಕ್ಕಂಥ ಜ್ಞಾನ ಪರಮಾತ್ಮನಂದು ಜೀವರ ಜ್ಞಾನ ಅದರ ಮುಂದೆ ಬಹಳ ಸಣ್ಣದು ಅಂತ ಹೇಳಲಿಕ್ಕೆ ಆ ರೀತಿಯಾಗಿ ಅರ್ಥ ಬರುವಂಥ ಶಬ್ದ ಆ ಸರ್ವೋತ್ತಮ ಅಂತ ಚತುರಾತ್ಮಕನ ಪದಾಬ ಅಂದರೆ ನಾಲ್ಕು ಗುಣಗಳನ್ನು ಉಪಾಸನೆ ಮಾಡೋದು ಅಂತ ತಿಳಿಸ್ತಾರೆ ಚತುರಾತ್ಮ ಅಂದರೆ ಚತುರ್ ಅಲ್ಲೂ ಕೂಡ ಛತೆ ಛದೆ ಯಾಚನೆ ಛ ಅಂಥದಾತು ನಿಷ್ಪನ್ನ ಮಾಡಿ ಹೇಳ್ತಾರೆ ಯಾಚನೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಆನಂದಾದಿ ಗುಣಗಳ ಸಂಪತ್ತು ಪರಮಾತ್ಮನಲ್ಲಿ ಇರೋದು ಅಂತ ಉತ್ತಮತ್ವ ಸಹನ ಶಕ್ತಿ ಇನ್ನೊಬ್ಬರಿಗೆ ಆಶ್ರಯ ನೀಡ್ತಕ್ಕಂಥ ಶಕ್ತಿ ಮತ್ತು ಆನಂದ ಈ ನಾಲ್ಕು ಗುಣಗಳನ್ನು ಭಗವಂತನನ್ನು ವರ್ಣಿಸ್ತಾ ಇದೆ ಆತ್ಮ ಅಂದರೆ ಆತನು ಉಂಟು ಮಾಡ್ತಾನೆ ನೀಡ್ತಾನೆ ಅಂತ ಅರ್ಥ ಈ ನಾಮದ ಉಪಾಸನೆ ಮಾಡಿದ್ರೆ ಭಗವಂತ ಈ ನಾಲ್ಕು ಗುಣಗಳನ್ನು ಆಯಾ ಜೀವರ ಸ್ವರೂಪ ಯೋಗ್ಯತೆ ಅಂತ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಅಂತ ಒಂದು ಉತ್ತಮತ್ವ ಎರಡನೇದು ಛೇಜಸ್ ಮೂರನೇದು ಬಲ ನಾಲ್ಕನೇದು ಆನಂದ ಅಂತ ಅತುಳ ರೂಪಗಳ ಅರಿತು ಅಂದರೆ ಅನ್ನೋದಕ್ಕೆ ಅನುಪಮ ಅಂತ ಶ್ರೇಷ್ಠ ಅಂತ ಅರ್ಥ ಈ ನಾಮವನ್ನು ಉಪಾಸನೆ ಮಾಡಿದ್ರೆ ಅವರವರ ಯೋಗ್ಯತ ಅನುಪಮತ್ವ ಅಂದರೆ ಶ್ರೇಷ್ಠತ್ವ ಅನ್ನೋದು ಪ್ರಾಪ್ತಿಯಾಗತ್ತೆ ಇಂತಹ ಪರಮಾತ್ಮ ತ್ರಿಂಶತಿ ಸ್ವರೂಪ ಅದೇ ಬ್ರಹ್ಮನೊಳು ತ್ರಿಂಶತಿ ಅಂದರೆ ಮೂವತ್ತು ವರ್ಷ ಬ್ರಹ್ಮನೊಳಗೆ ಒಂದರಿಂದ ಮೂವತ್ತು ವರ್ಷ ತನಕ ರೂಪದಿಂದ ಪರಮಾತ್ಮ ಇರ್ತಾನೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಲ್ಲಿ ಇದ್ದು ಅವರ ಮೂಲಕ ಮನುಷ್ಯನ ನೂರು ವರ್ಷ ಆಯಸ್ಸನ್ನು ನಿಯಂತ್ರಣ ಮಾಡತಕ್ಕಂಥ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅನಿರುದ್ಧ ರೂಪಿ ಪರಮಾತ್ಮ ಮೂವತ್ತು ರೂಪಗಳಿಂದ ಬ್ರಹ್ಮನಲ್ಲಿ ಇದ್ದಾನೆ ಮಾರುತನುಳು ಇಪ್ಪತ್ತೇಳು ರೂಪದೊಳಿಪ್ಪ ಈ ಬ್ರಹ್ಮ ಮತ್ತು ವಾಯುಗಳಿಬ್ಬರೂ ಕೂಡ ಸಮಾನ ಕಕ್ಷೆಯಲ್ಲಿ ಬಂದರೂ ಕೂಡ ಪದವಿ ಪ್ರಯುಕ್ತ ಬ್ರಹ್ಮದೇವರು ವಾಯುದೇವರಿಗಿಂತ ಕಿಂಚಿತ್ ಉತ್ತಮ ಬ್ರಹ್ಮನಲ್ಲಿ ಮೂವತ್ತು ರೂಪಗಳಿಂದ ಇರ್ತಕ್ಕಂಥ ಅನಿರುದ್ಧ ರೂಪಿ ಪರಮಾತ್ಮನೇ ವಾಯುದೇವರಲ್ಲಿ ಇಪ್ಪತ್ತೇಳು ರೂಪಗಳಿಂದ ಇದ್ದು ನಿಯಾಮಕನಾಗಿ ಅಯಾ ಜೀವರ ಸ್ವರೂಪಯೋಗ್ಯತಾನುಸಾರ ಸಾಧನೆಯನ್ನು ಮಾಡಿಸ್ತಾರೆ ಪ್ರದ್ಯುಮ್ನ ಸುತೆಯರುಳು ಇಪ್ಪತ್ತೈದು ಹದಿನೆಂಟು ರೂಪಗಳುಳ್ಳ ಪ್ರದ್ಯುಮ್ನ ಸುತೆಯರು ಪ್ರದ್ಯುಮ್ನ ರೂಪಿ ಪರಮಾತ್ಮನಿಂದ ಕೃತಿದೇವಿಯಲ್ಲಿ ಇಬ್ಬರು ಅವಳಿ ಹೆಣ್ಣು ಮಕ್ಕಳು ಜನಿಸಿದ್ರು ಅಲ್ಲಿ ಪ್ರಧಾನಳು ಸರಸ್ವತಿ ಬ್ರಹ್ಮದೇವರ ಪತ್ನಿಯಾಗಿರ್ತಕ್ಕಂಥವಳು ಎರಡನೇಳು ಶ್ರದ್ಧಾನ್ನ ಹೆಸರಿನಿಂದ ಇರತಕ್ಕಂಥ ವಾಯುಪತ್ನಿಯಾಗಿರ್ತಕ್ಕಂಥ ಭಾರತೀ ದೇವಿ ಅದನ್ನು ಮಹಾಭಾರತ ತತ್ಪದ ನಿರ್ಣಯದಲ್ಲಿ ತಿಳಿಸ್ತಾರೆ ಮೊದಲನೇ ಸಂಧಿಯಲ್ಲಿ ಕೃತಿರಮಣ ಪ್ರದ್ಯುಮ್ನಂದನೆ ಅಂತ ಕೃತಿ ಮತ್ತು ಪ್ರದ್ಯುಮ್ನ ದಂಪತಿಯಾಗಿ ಅವರ ಮಗಳಾಗಿ ಭಾರತಿದೇವಿ ದೇವಿ ಅವತಾರ ಅಂಥೇಳಿ ಮಾರುತನ ನಿಜಪತ್ನಿ ಅಂತ ಹೇಳುವಾಗ ಅಲ್ಲಿ ಭಾರತೀ ದೇವಿ ವಾಯುಪತ್ನಿ ಅಂತ ತಿಳಿಸಿದ್ದಾರೆ ಆ ಕೃತಿ ಮತ್ತು ಪ್ರದ್ಯುಮ್ನ ರೂಪಿ ಪರಮಾತ್ಮನಲ್ಲಿ ಈ ಸರಸ್ವತಿ ಮತ್ತು ಭಾರತೀ ಅವತಾರ ಅವರಲ್ಲಿ ಕ್ರಮವಾಗಿ ಸರಸ್ವತೀ ದೇವಿಯಲ್ಲಿ ಇಪ್ಪತ್ತೈದು ರೂಪಗಳಿಂದ ಭಾರತೀ ದೇವಿಯಲ್ಲಿ ರೂಪಿ ಪರಮಾತ್ಮ ಹದಿನೆಂಟು ರೂಪಗಳಿಂದ ಅದಕ್ಕೆ ಪ್ರದ್ಯುಮ್ನ ಸುತೆಯರಳು ಸುತೆಯರು ಅಂದ್ರೆ ಇಬ್ಬರು ಮಕ್ಕಳು ಅಂತ ಹೆಣ್ಣು ಮಕ್ಕಳು ಹೀಗೆ ಪರಮಾತ್ಮ ಇದ್ದು ಅಯಾ ಜೀವರ ಯೋಗ್ಯತಾನುಸಾರ ಸಾಧನೆಯನ್ನು ಮಾಡಿಸ್ತಾನೆ ವತ್ಸರ ಶತಗಳಲ್ಲಿ ಪೂಜಿಸಿದಲ್ಲಿರು ಚತುರಾತ್ಮಕನ ಪದಭ ನೂರು ವರ್ಷಗಳಲ್ಲಿ ಅನಿರುದ್ಧನ ನೂರು ರೂಪಗಳನ್ನು ಪೂಜಿಸೋದು ಸಾಧ್ಯನ ಅಂತ ಕೇಳಿದ್ರೆ ಅದು ಪೂರ್ಣಾಯುಷ್ಯ ಅದು ದುರ್ಲಭವಾಗಿರ್ತಕ್ಕಂಥದ್ದು ಆದರೂ ಕೂಡ ವತ್ಸರ ಶತಗಳಲ್ಲಿ ಅಂದರೆ ಬದುಕಿರುವಷ್ಟು ಕಾಲ ಅಂತ ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ ಶಾಸ್ತ್ರ ನಮಗೆ ಅಸಾಧ್ಯವಾದದ್ದನ್ನು ಯಾವುದೂ ಹೇಳಲ್ಲ ನಿಮ್ಮ ಯೋಗ್ಯತಾನುಸಾರ ನಿಮ್ಮ ಇತಿಮಿತಿಗಳನ್ನು ನಿಮ್ಮ ಆರೋಗ್ಯ ಇತ್ಯಾದಿ ಎಲ್ಲವನ್ನು ನೋಡಿಕೊಂಡೇ ಉಪಾಸನೆ ಮಾಡಿರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ನಾಶಕ್ಕೆ ಶಾಸ್ತ್ರಚೋದನ ಅಂತ ಯಾವುದು ಯಾರಿಂದ ಸಾಧ್ಯ ಇಲ್ಲವೋ ಅಸಾಧ್ಯವಾದದ್ದನ್ನು ಮಾಡುವಂಥ ಶಾಸ್ತ್ರ ಯಾವತ್ತೂ ವಿಧಿಯನ್ನು ವಿಧಿಸೋದಿಲ್ಲ ಪೂರ್ಣಾಯುಷಿಗಳು ನೂರು ವರ್ಷ ಕಾಲನೇ ಪೂಜಿಸರಿ ಅವರಿಗೆ ಇನ್ನು ವಿಶೇಷ ಫಲ ಅನ್ನೋದು ಬರ್ತಾಯಿದೆ ಹಾಗೆ ಸರಸ್ವತಿ ದೇವಿಯರಲ್ಲಿ 25 ರೂಪಗಳಿಂದ ಭಾರತೀ ದೇವಿಯಲ್ಲಿ ಹದಿನೆಂಟು ರೂಪಗಳಿಂದ ಅಂತ ಈ ರೀತಿಯಾಗಿ ಪರಮಾತ್ಮ ಅನಿರುದ್ಧ ರೂಪಿ ಪರಮಾತ್ಮನೇ ಇದ್ದು ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿ ಮಾಡಿಸ್ತಾನೆ ಹೀಗೆ ಮನುಷ್ಯನ ಆಯುರ್ಮಾನ ಶತಮಾನಂಭವತಿ ಶತಾಯುಷ್ಯಂ ಅಂತೆಲ್ಲ ಹೇಳಿದಂಗೆ ನೂರು ವರ್ಷ ಅಂತ ಈ ನೂರು ವರ್ಷ ಅವಧಿಯಲ್ಲೇ ನಾಲ್ಕು ಕಾಲಮಾನ ಹಂತಗಳಲ್ಲಿ ಪರಮಾತ್ಮನ ಈ ನಾಲ್ಕು ರೂಪಗಳನ್ನು ಅನುಸಂಧಾನ ಮಾಡಬೇಕು ಅಂತ ಮೊದಲನೇ ಮೂವತ್ತು ವರ್ಷ ಪ್ರಥಮ ಹಂತ ಅಲ್ಲಿ ವಾಸುದೇವರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಲ್ಲಿ ಅಂತರ್ಯಾಮಿತ್ವೇನೇ ಇದ್ದು ಮೂವತ್ತೂರು ರೂಪಗಳಿಂದ ಈ ಶರೀರದ ರಕ್ಷಣೆಯನ್ನು ಮಾಡಿ ದೇಹ ದೇಹಗತ ವ್ಯಾಪಾರವನ್ನೆಲ್ಲ ಮಾಡಿಸ್ತಾನೆ ಅಂತ ಮುಂದಿನ ಇಪ್ಪತ್ತೇಳು ವರ್ಷಗಳವರೆಗೆ ಮೂವತ್ತನೇ ಒನ್ ವರ್ಷದಿಂದ ಐವತ್ತೇಳನೇ ವರ್ಷದ ಸಂಕಷ್ಟರೂಪಿ ಪರಮಾತ್ಮ ಮುಖ್ಯ ಪ್ರಾಣದೇವರಲ್ಲಿ ಅಂತರಿಯಿತ್ವ ಏನಾಯಿತು ಆ ದೇಹದಿಂದ ಆಗ್ತಕ್ಕಂಥ ಸಾಧನೆಯನ್ನು ಮಾಡಿಸ್ತಾರೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಅಂದರೆ ಐವತ್ತೆಂಟರಿಂದ ಎಂಬತ್ತೆರಡನೇ ವಯಸ್ಸಿನ ಪರ್ಯಂತ ಪ್ರದ್ಯುಮ್ನಾಮಕ ಪರಮಾತ್ಮ ಕೃತಿ ದೆಸೆಯಿಂದ ಹುಟ್ಟಿರ್ತಕ್ಕಂಥ ಸರಸ್ವತೀ ದೇವಿಯರಲ್ಲಿ ಅಂತರಿಯ ಮಿತ್ವ ಏನಾಯಿತು ಕಾರ್ಯವನ್ನು ಮಾಡಿಸ್ತಾನೆ ಇನ್ನು ಉಳಿದ ಹದಿನೆಂಟು ಅಂದರೆ ಎಂಬತ್ತ್ಮೂರರಿಂದ ನೂರರ ತನಕ ಅನಿರುದ್ಧ ರೂಪಿ ಪರಮಾತ್ಮ ಹದಿನೆಂಟು ರೂಪಗಳಿಂದ ಶ್ರದ್ಧಾ ನಾಮಕ ಭಾರತೀದೇವಿಯ ಅಂತರ್ಯಾಮಿ ಆಗಿದ್ದು ಕಾರ್ಯಗಳನ್ನು ಮಾಡಿಸ್ತಾನೆ ಹೀಗೆ ಮೂಲ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನೇ ತನ್ನದೇ ಭಿನ್ನಾಂಶಗಳಾಗಿರ್ತಕ್ಕಂಥ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ರೂಪಗಳಿಂದ ಚತುರ್ಮೂರ್ತಾತ್ಮಕನಾಗಿ ಇದ್ದು ಮನುಷ್ಯರ ಆಯುರ್ಮಾನವನ್ನು ರಕ್ಷಣೆ ಮಾಡ್ತಾನೆ ನೂರು ವರ್ಷಗಳ ಜೀವನ ಯಜ್ಞ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಉಪಾಸನೆ ಮಾಡಿದಂಥ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಇಲ್ಲಿ ತಿಳಿಸ್ತಾರೆ ಸಂಕರ್ಷಣ ಒಡೆಯರುತ್ತೆ ಬೇರೆ ವ್ಯಾಖ್ಯಾನಕಾರರು ಆ ಸುತೆಯವರೊಳಗೆ ಅಂತ ಹೇಳಿದಲ್ಲಿ ಇಲ್ಲಿ ಸುತಾರೊಳಗೆ ಅಂತ ಹೇಳ್ತಾರೆ ಸೂತ ಅಂದರೆ ಪುಲ್ಲಿಂಗ ಗಂಡು ಮಕ್ಕಳು ಸೂತೆ ಅಂದರೆ ಸ್ತ್ರೀಲಿಂಗ ಹೆಣ್ಣು ಮಕ್ಕಳು ಅಂತ ಸೂತಾರೊಳಗೆ ಅಂತ ಅವ್ರು ತಗೊಂಡು ಹೇಳ್ತಾರೆ ಬ್ರಹ್ಮ ಮತ್ತು ವಾಯುದೇವರ ಮಕ್ಕಳಾಗಿರ್ತಕ್ಕಂಥ ಗರುಡ ಶೇಷ ರುದ್ರ ಅವರಲ್ಲಿ ಇಪ್ಪತ್ತೈದು ಪ್ಲಸ್ ಹದಿನೆಂಟು ವರ್ಷಗಳ ಕಾಲ ಅಂತ ವಿವರಣೆ ಕೊಡ್ತಾರೆ ಮೂಲರೂಪಿ ನಾರಾಯಣ ತನ್ನದೇ ಆಗಿರ್ತಕ್ಕಂಥ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಕ್ರಮದಲ್ಲಿ ತಾನು ಪ್ರಾದುರ್ಭಾವ ಆಗ್ತಾನಲ್ಲ ಅದೇ ಆತ್ಮ ಸೃಷ್ಟಿ ಆ ನಂತರ ಮಾಯಾದೇವಿಯಲ್ಲಿ ವಾಸುದೇವನಿಂದ ಪುರುಷನಾಮಕ ವಿರಿಂಚಿ ಅಂದರೆ ಬ್ರಹ್ಮದೇವರ ಸೃಷ್ಟಿ ಜಯಾಪತಿ ಸಂಕರ್ಷಣನಿಂದ ಸೂತ್ರನಾಮಕ ವಾಯುದೇವರ ಸೃಷ್ಟಿ ಕೃತಿರಮಣ ಪ್ರದ್ಯುಮ್ನ ಮೂಲಕ ಸರಸ್ವತಿ ಮತ್ತು ಭಾರತೀ ದೇವಿ ಸೃಷ್ಟಿ ಶಾಂತಿಪತಿ ಅನಿರುದ್ಧನಿಂದ ಸೂಕ್ಷ್ಮ ಸೃಷ್ಟಿ ಅಂತ ಅದಕ್ಕೆ ತಾತ್ಪರ್ಯ ನಿರ್ಣಯದ ಆಧಾರವನ್ನು ತಿಳಿಸ್ತಾರೆ ಸೂತ್ರಂ ಸವಾಯು ಪುರುಷೋ ವಿರಿಂಚಿಹಿ ಪ್ರದ್ಯುಮ್ನಶ್ಚ ಅಥ ಕೃತ ಸ್ತ್ರೀಯೋ ದ್ವೇ ಅಂಥೇಳಿ ತಾತ್ಪರಿನರ್ಣಯದ ಇದನ್ನು ಹೇಳ್ತಾರೆ ಹೀಗೆ ಬ್ರಹ್ಮದೇವರು ಪ್ರಧಾನವಾಯಿ ದೇವರು ಸರಸ್ವತಿ ಮತ್ತು ಭಾರತೀ ದೇವಿ ಅಂತ ನಾಲ್ಕು ಅಧಿಷ್ಠಾನಗಳಲ್ಲಿ ಉಪಾಸನೆ ಮಾಡಬೇಕು ಅಂತ ಅತುಳ ರೂಪಗಳ ಅತುಳ ಅನ್ನ ಶಬ್ದ ಬೃಹತಿ ಮಂತ್ರದ ಶಬ್ದಾರ್ಥ ಪರಮಾತ್ಮ ಎಲ್ಲ ವಿಧದಿಂದಲೂ ಕೂಡ ಸರ್ವೋತ್ತಮನಾಗಿರೋದರಿಂದ ಅತುಲ ಅನ್ನ ಶಬ್ದದಿಂದ ವಚ್ಚನಾಗಿದ್ದಾನೆ ಅಂತಹ ಪರಮಾತ್ಮ ಬೇಡಿರತಕ್ಕಂಥ ತನ್ನ ಅಂತರಂಗ ಭಕ್ತರಿಗೆ ನಿಷ್ಕಾಮ ಭಕ್ತರಿಗೆ ಉತ್ತಮತ್ವ ಅಂದರೆ ಅವರವರ ಯೋಗ್ಯತಾನುಸಾರ ಪೂರ್ಣತ್ವವನ್ನು ಬಲ ತೇಜಸ್ಸು ಮತ್ತು ಆನಂದ ಈ ನಾಲ್ಕು ವರಗಳನ್ನು ಕೊಡೋದರಿಂದ ಚತುರಾತ್ಮಕ ಅನ್ನೋ ಶಬ್ದದಿಂದ ಅವನನ್ನು ಕರೀತಾರೆ ಹೀಗೆ ಸಾಧಕರಾಗಿರ್ತಕ್ಕಂಥ ಜೀವರು ತಮ್ಮ ಆಯುರ್ಮಾನದ ನೂರು ವರ್ಷಗಳ ಪರ್ಯಂತ ಅತುಲ ನಾಮಕನಾಗಿರ್ತಕ್ಕಂಥ ಚತುರಾತ್ಮಕ ಅಂತ ಕರ್ಸ್ಕೊಂಡ್ರೆ ಪರಮಾತ್ಮನನ್ನು ಸದಾಕಾಲ ಉಪಾಸನೆಯನ್ನು ಮಾಡಬೇಕು ಸಂತ ತಮ್ಮ ಚಿಂತೆಯ ನಂತ ಅಂತಕಾಲೇ ವಿಶೇಷತಃ ಅಂತ ಹೇಗೆ ತಿಳಿಸ್ತಾರೋ ಆ ರೀತಿಯಾಗಿ ಆ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣೆ ಮಸ್ತು